ಶೃಂಗಿತಿ ದ್ವತಿ ಉ ಬೇಗ ಶೃಂಗ ಗಿತಿ ದ ಬೇಗ ಗಣಪತಿಗಾರ ಶೃಂಗ ಗಿತಿ ದಳ ಬೇಗ ಕತ್ತಿಗೆ ಮುತ್ತಿನ ಆರವನಿಟ್ಟು ರತ್ನ ಕಿರೀಟವ ಮತ್ತದ ಕಿಟ್ಟು ಕತ್ತಿಗೆ ಮುತ್ತಿನ ಆರವನಿಟ್ಟು ರತ್ನ ಕಿರೀಟವ ಮತ್ತದ ಕಿಟ್ಟು ಒಮ್ಮರವೇ ನಿಟ್ಟು ಬೆಂದಿಗ್ ಗಾತ್ರ ಒಂದು ಕೊಳ ದಕ್ಷತೆಯ ನಿಟ್ಟು ಪರಿ ಪರಿಯಲಿ ಮುದಗುಳಿಸಿ ಪರಿ ಪರಿಯಲಿ ಮುದಗುಳಿಸಿ ಪಾರ್ವತಿಯು ಬೇಗ ಗಣಪತಿಗ ಪಚ್ಚ ಪಿತಾಂಬರ ನಡುವಿಗೆ ಉಡಿಸಿ ಮುತ್ತಿನ ಅಂಚಿನ ಬಲ್ಲಿಯ ಉದಿಸಿ ಪಚ್ಚ ಪಿತಾಂಬರ ನಡುವಿಗೆ ಉಡಿಸಿ ಮುತ್ತಿನ ಅಂಚಿನ ಬಲ್ಲಿಯ ಒಂದು ಹಾವನು ಗೊತ್ತಿ ಪರಿ ಪಡಿಯಲಿ ಮುದಗೊಳಿಸಿ ಶೃಂಗರಿಸಿ ಪರಿ ಪಡಿಯಲಿ ಮುದಗೊಳಿಸಿ ಶೃಂಗರಿಸಿದಳಗ ಗಣಪತಿಗಾಗ ಶೃಂಗರಿಸಿ ಪಾರ್ವತಿ ಗಣಪತಿಯ